भ्यो नम हरी ओ शंकर शंकराचार्य केशव पादरायण सूत्र भाष्यकतौ वंदे भगवत पुनः आदिशंक भगवत्पादर चरणार विंद शरणगुत ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಪದತ್ರಗಳಲ್ಲಿ ಶರಣಾಗುತ್ತಾ ವಿದ್ವಾನ್ ಕೆ ಜಿ ಸುಬ್ರಹ ಶರ್ಮ ಅವರ ಪದತ್ರಗಳಲ್ಲಿ ಶರಣಾಗುತ್ತಾ ಸ್ವಾಮಿ ಚಿನ್ಮಯಾನಂದರು ಹಾಗೂ ಸ್ವಾಮಿ ಬ್ರಹ್ಮಾನಂದರ ಚರಣ್ಯಗಳಲ್ಲಿ ಶರಣಾಗುತ್ತಾ ಈಗ ಪದ್ಮಪಾದರ ಆಚಾರ್ಯ ಶಂಕರರ ನೇರ ಶಿಷ್ಯರಾದ ಪದ್ಮಪಾದರ ರಚನೆ ಗುರುಪಾದಕ ಅಸ್ತೋತ್ರ ಏಳನೇ ಶ್ಲೋಕವನ್ನು ನೋಡೋಣ ಸ್ವಾಮಿ ಬ್ರಹ್ಮಾನಂದರ ನುಡಿಗಳಲ್ಲಿ ಇದರ ವಿವರಣೆ ಹೇಗೆ ಅಂತೇಳಿ ನೋಡೋಣ ಪ್ರದ ವೈಭವಾಭ್ಯಾಂ ಸಮಾಧಿ ದಾನವ್ರತದೀಕ್ಷಿಭ್ಯಾಂ ರಮಾಧವಾಂಘ್ರಿ ಸ್ಥಿರಭಕ್ತಿಭ್ಯಾಂ ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ ಅಂದರೆ ಶಮಾಧಿಷಟ್ ಪ್ರದವೈಭವಾಭ್ಯಾಂ ಮನಸ್ಸಿನ ಶಾಂತಿ ಅಂದರೆ ಶಮ ಇಂದ್ರಿಯ ಅಂದರೆ ದಮ ಶಮ ಧಮ ಉಪರತಿ ಅಂದರೆ ತನ್ನಲ್ಲೇ ತಾನು ಆನಂದವನ್ನು ಹೊಂದುವಂತಹದ್ದು ತಿತಿಕ್ಷಾ ಅಂದರೆ ಸಹನೆಯ ಶಕ್ತಿ ಸಹನ ಶಕ್ತಿ ಸಹಿಸುವಂತಹ ಶಕ್ತಿ ಸಹಿಷ್ಣುತೆ ಶಮ ಧಮ ತಿತಿಕ್ಷ ಉಪರತಿ ಮುಂತಾದಂತಹ ಆರು ವಿಧದ ಸಂಪತ್ತನ್ನು ದಯಪಾಲಿಸುವುದೇ ದಯಪಾಲಿಸುವ ವೈಭವ ಉಳ್ಳಂತಹ ಪಾದುಕೆಗಳು ಗುರುಪಾದುಕೆಗಳು ಎನ್ನತಕ್ಕಂಥದ್ದು ಹೀಗೆ ಶಮ ಧಮ ಉಪರತಿ ತಿತಿಕ್ಷಾ ಶ್ರದ್ಧಾ ಮತ್ತು ಸಮಾಧಾನ ಎಂಬಿ ಆರು ಸದ್ಗುಣಗಳು ಇವುಗಳನ್ನು ಅನುಗ್ರಹಿಸುವಂತಹ ವೈಭವ ಮಹಿಮೆಯುಳ್ಳಂತಹ ಪಾದುಕೆಗಳು ಗುರುಪಾದುಕೆಗಳು ಸಮಾಧಿ ದಾನ ವ್ರತ ದೀಕ್ಷಿತಾಭ್ಯಂ ಸಮಾಧಿ ಸ್ಥಿತಿಯನ್ನು ಕರುಣಿಸುವುದೇ ಸಮಾಧಿ ದಾನ ವ್ರತ ದೀಕ್ಷಿತಾಭ್ಯಂ ಶಿಷ್ಯರಿಗೆ ಸಮಾಧಿ ಸ್ಥಿತಿಯನ್ನು ಅಂದರೆ ಆತ್ಮಜ್ಞಾನದ ಬ್ರಹ್ಮನಿಷ್ಠ ಸ್ಥಿತಿ ಆತ್ಮನಿಷ್ಠ ಸ್ಥಿತಿಯನ್ನು ಕರುಣಿಸುವಂಥ ವ್ರತವನ್ನೇ ದೀಕ್ಷೆಯಾಗಿ ಕೈಗೊಂಡಿರ್ತಕ್ಕಂತಹ ಆ ಗುರುಚರಣಗಳು ಗುರುಪಾದುಕೆಗಳು ಅದಕ್ಕಾಗಿ ಕಟಿಬದ್ಧವಾಗಿರ್ತಕ್ಕಂಥದ್ದು ಸದಾ ಕಂಕಣಬದ್ಧವಾಗಿರತಕ್ಕಂತಹ ಪಾದುಕೆಗಳು ಅಂಥೇಳಿ ರಮಾಧವಾಂಗ್ರಿ ಸ್ಥಿರ ಭಕ್ತಿದಾಭ್ಯಾಮ್ ಅಂದರೆ ಲಕ್ಷ್ಮೀಪತಿಯಾದ ನಾರಾಯಣನ ಪಾದಗಳಲ್ಲಿ ಭಗವಂತನ ಪಾದಗಳಲ್ಲಿ ಸ್ಥಿರವಾದ ಭಕ್ತಿಯನ್ನು ಉಂಟು ಮಾಡುವಂಥವುಗಳು ಅಂತಹ ಗುರುಪಾದುಕೆಗಳಿಗೆ ವಂದನೆಗಳು ನಮೋ ನಮಃ ಶ್ರೀ ಗುರು ಪಾದಕಾಭ್ಯಾಮ್ ಚಿತ್ತಶುದ್ಧಿಯಾಗಬೇಕಿದ್ದರೆ ಶಮ ಅಂದರೆ ಅದೇ ಮನಸ್ಸಿನ ಪ್ರಶಮನ ನಿಯಂತ್ರಣ ಮನಸ್ಸಿನ ಶಾಂತಿ ಶಮ ಅಂತೇಳಿದರೆ ದಮ ಅಂದರೆ ಇಂದ್ರಿಯ ನಿಗ್ರಹ ಆಮೇಲೆ ಉಪರತಿ ಅಂದರೆ ತನ್ನಲ್ಲೇ ತಾನು ಆನಂದವನ್ನು ಪಡತಕ್ಕಂಥದ್ದು ಹೊರಗೆಯಲ್ಲಿಯೋ ತನಗೆ ಖುಷಿ ಕೊಡ್ತಕ್ಕಂಥದ್ದು ಹೊರಗಿನವರು ಅಥವಾ ಇನ್ನೂ ನಮ್ಮ ವಾತಾವರಣ ಯಾವುದೇ ಹೊರಗಿನ ವಸ್ತು ಹೊರಗಿನ ವ್ಯಕ್ತಿ ಇದ್ರೆ ಇವರಿಂದ ನಮಗೆ ಸಂತೋಷ ಉಂಟಾಗುವಂಥದ್ದು ಅಂಥೇಳಿ ಹೇಳುವ ಮಿಚೆಯನ್ನು ಬಿಟ್ಟು ತನ್ನಲ್ಲೇ ತನ್ನಲ್ಲೇ ಆನಂದವಿದೆ ಎಂದಂತಹ ಎನ್ನುವಂತಹ ಒಂದು ಭಾವನೆಯನ್ನು ದೃಢಪಡಿಸಿಕೊಳ್ಳುವಂಥದ್ದು ಅದು ಉಪರತಿ ತನ್ನಲ್ಲೇ ತಾನು ಆನಂದವನ್ನು ಹೊಂದುವಂಥದ್ದು ತಿತಿಕ್ಷಣ ಅಂದರೆ ಸಹನೆ ಸಹಿಷ್ಣುತೆ ಶ್ರದ್ಧಾ ಅಚಲವಾದ ವಿಶ್ವಾಸ ನಂಬಿಕೆ ಆತ್ಮನಲ್ಲಿ ಆತ್ಮಶಕ್ತಿಯಲ್ಲಿ ಪರಮಾತ್ಮನಲ್ಲಿ ಪರಬ್ರಹ್ಮ ವಸ್ತುವಿನಲ್ಲಿ ಈ ಶರೀರ ತಾನಲ್ಲ ಆದರೆ ಆತ್ಮನೇ ತಾನು ಆತ್ಮಸ್ವರೂಪ ಬ್ರಹ್ಮ ಬ್ರಹ್ಮಸ್ವರೂಪ ಎನ್ನತಕ್ಕಂಥದ್ರಲ್ಲಿ ಅಚಲವಾದ ಶ್ರದ್ಧೆಯನ್ನು ನೀಡತಕ್ಕಂಥದ್ದು ಹಾಗೂ ಗುರುವಾಕ್ಯದಲ್ಲಿ ಅಚಲವಾದ ಶ್ರದ್ಧೆಯನ್ನು ನೀಡತಕ್ಕಂಥದ್ದು ಮತ್ತು ಸಮಾಧಾನ ಸಮಾಧಾನ ಅಂತೇಳಿದರೆ ತೃಪ್ತಿ ಅಂಥೇಳಿ ಒಂದು ಕನ್ನಡದಲ್ಲಿ ನಾವು ಹೇಳ್ತಕ್ಕಂಥದ್ದು ಸಮಾಧಾನ ಆಯಿತಾ ಅಂತೇಳಿ ಹೇಳ್ತಾರೆ ತೃಪ್ತಿ ಆಯಿತಾ ಅಂಥೇಳಿ ಇನ್ನೊಂದು ಅರ್ಥ ಸಮಾಧಾನ ಅಂದರೆ ಏಕಾಗ್ರತೆ ಗಮನ ಸಾವಧಾನ್ ಅಂತ ಹೇಳ್ತಾರೆ ಸಾವಧಾನ ಅಂದರೆ ಅವಧಾನ ಗಮನ ಸಮಾಧಾನ ಅವಧಾನ ಎಲ್ಲದೆ ಅಂದರೆ ದಿ ಸಮಾಧೀಯತೆ ಇದೆ ಸಮಾಧಾನ ಒಂದರಲ್ಲೇ ನಾವು ನೆಲೆಯಾಗತಕ್ಕಂಥದ್ದು ಏಕಾಗ್ರ ಚಿತ್ರರಾಗಿ ಅಂತಹ ಏಕಾಗ್ರತೆ ಅಥವಾ ಆವಾಗ ನಮಗೆ ಬೇರೆ ಗೊಂದಲಗಳಿರುವುದಿಲ್ಲ ಆವಾಗ ಮನಸ್ಸಿಗೆ ಶಾಂತಿ ಸಮಾಧಾನಗಳು ಇರುತ್ತದೆ ತೃಪ್ತಿ ಕೂಡ ಇರ್ತದೆ ಅದೇ ಸಮಾಧಾನ ಅಂತ ಹೇಳಿದರೆ ಬೇರೆ ಬೇರೆ ಹಲವಾರು ಚಿಂತೆ ಚಿಂತನೆಗಳ ಗೊಂದಲಗಳಿರುವುದಿಲ್ಲ ಈ ಆರು ಸದ್ಗುಣಗಳು ಶಮಧಮರು ಉಪರತಿ ತಿರೀಕ್ಷಾ ಶ್ರದ್ಧಾ ಸಮಾಧಾನ ಎಂಬಂತಹ ಆರು ಸದ್ಗುಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು ಸಮಾಧಿ ಷಟ್ ಸಂಪತ್ತಿ ಅಂತ ಹೇಳ್ತಾರೆ ಅದಕ್ಕೆ ಚಿತ್ತಶುದ್ಧಿ ಆಗಬೇಕಿದ್ದರೆ ಇವಿಷ್ಟು ಹಿತಶುದ್ಧಿ ಆದರೆ ಮಾತ್ರ ನಮಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಬ್ರಹ್ಮಾತ್ಮಜ್ಞಾನ ಆತ್ಮವಿ ಬ್ರಹ್ಮ ಎಂತ ಜ್ಞಾನ ಉಂಟಾಗಲಿಕ್ಕೆ ಸಾಧ್ಯ ಆತ್ಮನಿಷ್ಠೆ ಬ್ರಹ್ಮನಿಷ್ಠೆ ಉಂಟಾಗಲಿಕ್ಕೆ ಸಾಧ್ಯ ಗುರುಗಳ ಪಾದುಕೆಗಳನ್ನು ಸೇವಿಸುವವರಿಗೆ ಈ ಆರು ಸಂಪತ್ತುಗಳು ಸಿದ್ಧಿಸುತ್ತವೆ ಎನ್ನುವಂಥದ್ದು ಈ ಶ್ಲೋಕದ ತಾತ್ಪರ್ಯ ಇನ್ನು ಮನಸ್ಸು ಚಂಚಲ ಸ್ವಭಾವತ್ತು ಇಂದ್ರಿಯಗಳ ಹಿಂದೆ ಓಡುವುದೇ ಅದರ ಸಹಜ ಪ್ರವೃತ್ತಿ ಕಣ್ಣು ಯಾವುದೋ ಒಂದು ಸುಂದರವಾದದನ್ನು ನೋಡ್ತದೆ ಮನಸ್ಸು ಅದರೊಟ್ಟಿಗೆ ಓಡ್ತದೆ ಇನ್ನಷ್ಟು ಮನಸ್ಸು ಆ ಚಿಂತನೆಯಲ್ಲಿ ತೊಡಗುತ್ತದೆ ಹಾಗೆ ಕಿವಿ ಯಾವುದೋ ಭಾಳ ಮಧುರವಾದ್ದನ್ನು ಸುಮಧುರ ಅಂದರೆ ಸುಶ್ರಾವ್ಯವಾದನ್ನು ಕೇಳ್ತದೆ ಮನಸ್ಸು ಆ ಕಡೆ ಓಡ್ತದೆ ಇನ್ನಷ್ಟು ಬೇಕು ಅಂತಾಗ್ತದೆ ಹೀಗೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಯಗಳು ಹಾಗೆ ಪಂಚಕರ್ಮೇಂದ್ರಿಯಗಳು ವಾಕ್ಪಾಣಿ ಪಾದಪಾಯು ಉಪಸ್ಥ ಇವುಗಳೆಲ್ಲ ಯಾವ ಒಂದು ವಿಷಯಗಳಲ್ಲಿ ಆಕರ್ಷಣೆಗೊಳ್ತವೋ ಮನಸ್ಸು ಅದೇ ಕಡೆ ಓಡುತ್ತದೆ ಇದು ಮನಸ್ಸಿನ ಸಹಜ ಪ್ರವೃತ್ತಿ ಆದರೆ ಇಂದ್ರಿಯ ವಿಷಯಗಳಲ್ಲಿ ನಿಜವಾದ ಸುಖ ಇಲ್ಲ ಪೂರ್ಣ ಶಾಂತಿ ಹಾಗೂ ನಿಜವಾದ ಆತ್ಮನಲ್ಲಿ ಮಾತ್ರ ಈ ಜ್ಞಾನ ಸಾಮಾನ್ಯವಾಗಿ ಯಾರಿಗೂ ಇರುವುದಿಲ್ಲ ಎಲ್ಲರೂ ಕೂಡ ಹೊರಗಡೆ ಇಂದ್ರಿಯಗಳಿಗೆ ಖುಷಿ ಆಗುವಂಥದ್ದೇ ಅದೇ ಖುಷಿ ಅಂತಲೂ ತಿಳ್ಕೊಂಡಿರ್ತಾರೆ ಆದರೆ ನಿಜವಾಗಿ ಆತ್ಮನಲ್ಲಿ ಮಾತ್ರ ನಿಜವಾದ ಸುಖ ಶಾಶ್ವತವಾದ ಸುಖ ಕಾರಣ ಮನಸ್ಸಿಗೆ ಸಾಕಷ್ಟು ಶಿಕ್ಷಣವನ್ನು ನಾವು ಕೊಡದೇ ಇರುವುದರಿಂದ ಇಂದ್ರಿಯಗಳು ವಿಷಯಗಳನ್ನು ಸಂಪರ್ಕಿಸಿದ ಕೂಡಲೇ ಮನಸ್ಸು ಅವುಗಳ ಹಿಂದೆ ಓಡುತ್ತದೆ ಮನಸ್ಸಿಗೆ ನಾವು ಅಭ್ಯಾಸ ಮಾಡಿಸಿದ್ದು ಸಾಕಾಗದೆ ಮನಸ್ಸನ್ನು ಪಳಗಿಸದ ಕಾರಣ ನಮಗೆ ಆಯಾ ಇಂದ್ರಿಯ ವಿಷಯಗಳ ಒಟ್ಟಿಗೆ ಅದು ಓಡ್ ಆಕರ್ಷಿತವಾಗ್ತದೆ ಮನಸ್ಸು ಕೂಡ ವಸ್ತು ಸಿದ್ಧಿ ವಿಚಾರೇಣ ಅಂಥೇಳಿ ಆಚಾರ್ಯೋಕ್ತಿಯೇ ಇದೆ ಅಂದರೆ ಮನಸ್ಸೆಂಬ ಮರ್ಕಟವನ್ನು ಸರಿಪಡಿಸಬೇಕಾದರೆ ವಿಚಾರದಿಂದ ಮಾತ್ರ ಸಾಧ್ಯ ವಸ್ತು ಸಿದ್ಧಿ ವಿಚಾರೇಣ ಮನಸ್ಸು ವಿಷಯ ಸುಖಗಳನ್ನು ಬಯಸಿ ಹೊರಗೆ ಹೋಗುವುದನ್ನು ಬಯಸುವುದಾದರೆ ಅದೇ ಮನಸ್ಸಿಗೆ ಅದು ಬಯಸುವ ವಸ್ತುಗಳ ದೋಷವನ್ನು ತೋರಿಸಿ ವಸ್ತುಗಳ ಮೇಲಿರುವ ಆಶೆಯನ್ನು ಬಯಕೆಯನ್ನು ಶಮನ ಮಾಡಿಕೊಳ್ಳುವುದಾದರೆ ಇದಕ್ಕೆ ಶಮ ಅಂತೇಳಿ ಹೆಸರು ವಸ್ತುಗಳು ಕೈಗೆ ಸಿಕ್ಕುವಷ್ಟು ಹತ್ತಿರಿದ್ದಾಗಲೂ ಅಥವಾ ನಮ್ಮ ಮನಸ್ಸು ಬಯಸುವ ವಿಷಯ ವಸ್ತುಗಳನ್ನು ಯಾರಾದರೂ ಉಚಿತವಾಗಿ ಕೊಡುವುದಾದರೂ ಅದನ್ನು ನಾನು ಮುಟ್ಟುವುದಿಲ್ಲ ಇದನ್ನು ನಾನು ತಿನ್ನುವುದಿಲ್ಲ ಇಂತಹ ಹಾಡುಗಳನ್ನು ಕೇಳುವುದಿಲ್ಲ ಎಂಬಿ ರೀತಿಯಲ್ಲಿ ಇಂದ್ರಿಯಗಳ ಮಟ್ಟದಲ್ಲಿ ಬಯಕೆಯನ್ನು ದಮನ ಮಾಡುವುದಾದರೆ ಇದಕ್ಕೆ ದಮ ಅಂತ ಹೇಳಿದ ಹೆಸರು ಮನಸ್ಸಿನ ಮಟ್ಟದಲ್ಲಿ ನಿಯಂತ್ರಣ ಶಮನ ಮಾಡಿಕೊಳ್ಳತಕ್ಕಂಥದ್ದು ಆಶೆಯನ್ನು ಬಯಕೆಗಳನ್ನು ಇದು ಶಮ ಇಂದ್ರಿಯಗಳು ನಿಯಂತ್ರಣದಲ್ಲೇ ಬಂದಾಗ ಅದಕ್ಕೆ ದಮ ಅಂತೇಳಿ ಹೇಳ್ತಾರೆ ಆಯಾ ಇಂದ್ರಿಯಗಳು ಕಣ್ಣು ಕಿವಿ ಮುಗು ನಾಲ್ಕು ಚರ್ಮ ಬ್ರಹ್ಮಚೈತನ್ಯ ಮಹಾರಾಜ ಗೋಂದಾವಲೆಕರ್ ಇವರ ಸತ್ಸಂಗಕ್ಕೆ ಬರುತ್ತಿದ್ದವರ ಪೈಕಿ ಒಬ್ಬ ಚೆನ್ನಾಗಿ ಕುಡಿದು ಬರುತ್ತಿದ್ದಂತೆ ಮದ್ಯಪಾನ ಮಾಡಿ ಹೆಂಡ ಕುಡಿಯೋದು ಆರೋಗ್ಯಕರವಲ್ಲ ಎಂಬುದು ಎಲ್ರಿಗೂ ಗೊತ್ತು ಆದರೂ ಹಾಳಾದ ಅಭ್ಯಾಸಗಳು ಹಾಗೆ ಬೆಳೆದು ಬಿಡ್ತವೆ ಪ್ರತಿ ದಿವಸ ಸತ್ಸಂಗದಲ್ಲಿ ಆತ್ಮವಿಚಾರ ಪರಮಾತ್ಮನ ನಾಮಸ್ಮರಣೆ ಮಹತ್ವ ಎಲ್ಲವನ್ನು ಮಹಾರಾಜರು ಹೇಳುತ್ತಲೇ ಇದ್ದರು ಈ ಕುಡುಕನು ಕೇಳಿಸಿಕೊಳ್ಳುತ್ತಲೇ ಇದ್ದ ಕುಡಿಯುವ ವ್ಯಸನ ಬಿಟ್ಟು ಹೋಗಲಿಲ್ಲ ಒಂದು ದಿನ ಆಶ್ರಮದಲ್ಲಿ ಬೆಳಗಿನಿಂದ ರಾತ್ರಿ ತನಕ ಭಜನೆ ನಾಮಸ್ಮರಣೆ ನಡೆಯುತ್ತಲೇ ಇತ್ತಂತೆ ರಾತ್ರಿ ಹತ್ತು ಗಂಟೆಗೆಲ್ಲ ಎಲ್ಲರೂ ಅವರವರ ಮನೆ ಕಡೆ ಹೊರಟು ಹೊರಟರು ಕೆಲವರು ಆಶ್ರಮದಲ್ಲಿ ಉಳಿದ್ರು ಅದು ಚಳಿಗಾಲ ಅಂದು ಹುಣ್ಣಿಮೆ ದಿವಸ ಬೇರೆ ಅಂದರೆ ಇನ್ನೂ ಕೆಟ್ಟ ಚಳಿ ಈ ಕುಡುಕ ಆ ರಾತ್ರಿ ಸಿಕ್ಕಾಪಟ್ಟೆ ಕುಡಿದು ಬಂದದ್ರಿಂದ ಹಿಂದೆ ಮನೆಗೆ ಹೋಗಲು ದಾರಿ ಕಾಣಲಿಲ್ಲ ಆ ಹೊರಗಡೆ ಜಗಲಿಯಲ್ಲಿ ಮಲಗಿ ಮಧ್ಯರಾತ್ರಿ ಎರಡು ಗಂಟೆ ಸಮಯ ಮಹಾರಾಜರು ಬಹಿರ್ ದೇಶ ಬಹಿರ್ ದೇಶಗೆ ಹೋಗಲು ಅಂತೇಳಿ ಹೊರಗೆ ಬಂದರು ನೋಡ್ತಾರೆ ಒಬ್ಬ ವ್ಯಕ್ತಿ ಒಂದು ಪಂಚೆ ಅಷ್ಟೇ ಉಟ್ಕೊಂಡು ಜಗಳ ಮೇಲೆ ಮಲಗಿದ್ದಾನೆ ಚಳಿಗಾಲ ಬೇರೆ ಅವನು ಎಷ್ಟು ಕಷ್ಟಪಡ್ತಿದ್ದಾನೋ ಏನೋ ಎಂದು ಕನಿಕರದಿಂದ ತಾನು ಹೊದ್ದುಕೊಂಡಿದ್ದ ಉಣ್ಣೆ ಶಾಲನ್ನು ಅವನ ಮೇಲೆ ಓದಿಸಿ ತಾವು ಒಳಗೆ ಹೋಗಿ ಮಲಗ್ತಾರೆ ಈ ವ್ಯಕ್ತಿ ಒಳಗೆದ್ದು ನೋಡ್ತಾನೆ ಮಹಾರಾಜರು ಯಾವತ್ತೂ ಮೈ ಮೇಲೆ ಹೊದ್ದುಕೊಂಡಿರೋ ಶಾಲು ತನ್ನ ಮೈ ಮೇಲಿದೆ ಇದು ಹೇಗಿಲ್ಲಿ ಬಂತು ಅಪ್ಪಿತಪ್ಪಿ ಯಾರೋ ಇದನ್ನು ಇಲ್ಲಿ ತಂದು ಹಾಕಿರಬೇಕು ಅಂತೇಳಿ ಅಂದ್ಕೊಂಡು ಭಕ್ತಿಯಿಂದ ಆ ಶಾಲನ್ನು ಎತ್ತಿಕೊಂಡು ಮಹಾರಾಜರ ಹತ್ತಿರ ಬಂದು ಅವರ ಪಾದದ ಪಾದಗಳಲ್ಲಿ ಉದ್ದಕ್ಕೆ ನಮಸ್ಕರಿಸ್ತಾನೆ ಇದು ನಿನಗೆ ನಾನೇ ಕೊಟ್ಟಿರುವುದು ಹೇಳ್ತಾರೆ ಅವರು ಯಾವಾಗ ಸ್ವಾಮಿ ನನಗೆ ನೆನಪಿಲ್ವಲ್ಲ ನಿನ್ನೆ ರಾತ್ರಿ ಅಷ್ಟು ಕೇಳಿಸಿ ಕೊಡಲಿ ಅವನಿಗೆ ಕುಡಿದ ವಿಷಯ ಎಲ್ಲ ಅರ್ಥ ಆಯಿತು ನಾನು ಹುಡುಕಾ ನಾನು ನೀಚ ನಾನು ಕೆಟ್ಟವನ್ನಂಥ ಗುರುಗಳಿಗೆ ಗೊತ್ತಿದ್ದರೂ ನನ್ನ ಮೇಲೆ ಎಷ್ಟು ಕರುಣೆ ತೋರಿಸಿದ್ದಾರೆ ಪಾಪ ಈ ಶಲ್ಯವನ್ನು ಹೊದ್ದುಕೊಂಡು ಇನ್ನು ಹೇಗೆ ಕುಡಿಯಲಿ ಎಂದು ಅಂದುಕೊಂಡು ಅಂದಿನಿಂದ ಕುಡಿಯುವುದನ್ನು ನಿಲ್ಲಿಸಿಬಿಡ್ತಾನೆ ಅವನು ಸತ್ಸಂಗಿ ಗುರುಗಳ ಸನಿಹದಲ್ಲಿದ್ದು ಸತ್ಸಂಗ ಸತ್ಸಂಗವನ್ನು ಮಾಡ್ತಾ ಬಂದಂತೆಯೇ ಮನಸ್ಸು ಶಮದಮಾ ಗುಣಗಳನ್ನು ತನ್ನಿಂದ ತಾನೇ ಬೆಳೆಸಿಕೊಳ್ಸ್ತ ಹೀಗೆ ಗುರುವಿನ ಅನುಗ್ರಹದಿಂದ ಏನಾಗ್ತದೆ ಶಮಾಧಿ ಪ್ರದ ವೈಭವಾಭ್ಯಾಂ ಶಮಾಧಿ ಷಟ್ಕ ಅಂದರೆ ಶಮಧಮರದೀಕ್ಷಾ ಶ್ರದ್ಧಾ ಸಮಾಧಾನ ಎಂಬ ಆರು ಸದ್ಗುಣಗಳು ಬರ್ತವೆ ಶಿಷ್ಯನಲ್ಲಿ ಅಥವಾ ಶರಣಾಗತರಾದವರಲ್ಲಿ ಸಮಾಧಿ ದಾನ ವ್ರತ ದೀಕ್ಷಿತಾಭ್ಯಾಂ ಅಂತ ಹೇಳಿದರೆ ಏನು ನಮಸ್ಕರಿಸಿದವರಿಗೆ ಸಮಾಧಿ ಎಂಬ ಫಲವನ್ನೇ ಕೊಡ್ತಕ್ಕಂಥ ಪಾದುಕೆಗಳು ಅವು ಗುರುಗಳದ್ದು ಅಂಥೇಳಿ ಅಂದರೆ ಸಾಬೂನ ಜಾಹೀರಾತುಗಳು ಬರುವಾಗ ನಮ್ಮ ಸಾಬೂನನ್ನು ಉಪಯೋಗಿಸಿ ಬಟ್ಟೆ ಒಗೆದ್ರೆ ನಿಮ್ಮ ಬಟ್ಟೆ ಶುದ್ಧವಾಗ್ತದೆ ಸ್ವಚ್ಛವಾಗ್ತದೆ ಅಂತೇಳಿ ಹೇಳ್ತಾರೆ ಪೇಪರ್ನಲ್ಲಿ ಟ್ವಿಟರ್ ಜಾಹೀರಾತುಗಳನ್ನು ಓದುವಾಗ ನಮ್ಮಲ್ಲಿ ಟ್ಯೂಷನ್ ಕಲಿತವರು ಎಷ್ಟೋ ಜನ ರ್ಯಾಂಕ್ ಗಳಿಸಿದ್ದಾರೆಂದು ಬರೆದು ಅಂತಹ ವಿದ್ಯಾರ್ಥಿಗಳ ಫೋಟೋಗಳನ್ನು ಕೂಡ ಪ್ರಕಟಿಸಲು ನೋಟು ಇದು ಸತ್ಯ ಇದೇ ದಾಟಿಯಲ್ಲಿ ಪದ್ಮಭಾದುರಿ ಇಲ್ಲಿ ಹೇಳ್ತಾ ಇದ್ದರೆ ಗುರು ಸಾನ್ನಿಧ್ಯದಲ್ಲಿದ್ದು ಜ್ಞಾನಶ್ರವಣವನ್ನು ಮಾಡುತ್ತಾರೆ ಸಾಧಕನಿಗೆ ಸಮಾಧಿ ಆಗುವುದು ಆತ್ಮಜ್ಞಾನ ಉಂಟಾಗುವುದು ಆತ್ಮನಿಷ್ಠೆ ಉಂಟಾಗುವುದು ಚಿತ್ತಶುದ್ಧಿಯು ಮೊಟ್ಟ ಮೊದಲನೇದಾಗಿ ಸಿಗುವಂಥ ಫಲ ಸಮಾಧಿ ಅಥವಾ ಜೀವನ್ಮುಕ್ತ ಸ್ಥಿತಿ ಇದು ಕೊನೆಯದಾಗಿ ಸಿಗುವ ಫಲ ಮೊದಲನೇ ಶ್ಲೋಕದಲ್ಲಿ ಗುರುಪಾದಕಗಳನ್ನು ಪೂಜಿಸಿದವರಿಗೆ ವೈರಾಕ್ಯ ಸಾಮ್ರಾಜ್ಯ ಪ್ರಾಪ್ತಿಯಾಗುವುದು ಅಂತೇಳಿ ಹೇಳಿಯಾಯಿತು ಮುಂದಿನ ಶ್ಲೋಕದಲ್ಲಿ ಪೂಜಿಸುವವರ ಆಶೆಗಳೆಲ್ಲವೂ ನಿರ್ಮೂಲವಾಗುತ್ತವೆ ಅಂತೇಳಿ ಕೇಳಿಕೊಂಡೆವು ಆ ನ ಸಾಧಕನು ಯಾವ ತಾಪತ್ರೆಗಳ ಪೆಟ್ಟಿಗೂ ಅಲುಗಾಡುವುದಿಲ್ಲ ಅಂತೇಳಿ ನೋಡಿದೆವು ಅಂತಹವನಲ್ಲಿಯೂ ಶಮದಮಾಧಿ ಗುಣಗಳು ತನ್ನಿತಾನಾಗಿ ಬೆಳೀತವೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾಯಿತು ಇಷ್ಟೆಲ್ಲ ಆದ ಮನಸ್ಸು ಅಂತರ್ಮುಖವಾಗಿ ಆತ್ಮನಲ್ಲಿ ನಿಂತ ಮೇಲೆ ಇನ್ನೂ ಆಗಬೇಕಾದದ್ದು ಏನಿದೆ ಅದೇ ಸಮಾಧಿ ಸ್ಥಿತಿ ಅನಂತರದ ಜೀವನವನ್ನೇ ಜೀವನ್ಮುಕ್ತ ಸ್ಥಿತಿ ಅಂದರೆ ಶಾಸ್ತ್ರಗಳು ಹೇಳ್ತವೆ ಗುರುಸನ್ನಿಧಿಗೆ ಹೋದಂಥ ಒಬ್ಬ ಶ್ರದ್ಧಾ ಮತ್ತು ಸಾಧಕ ಹೇಗೆ ಹಂತ ಹಂತವಾಗಿ ಹೊರ ಪ್ರಪಂಚದ ಆಸಕ್ತಿಯನ್ನು ಕಳ್ಕೊಂಡು ಅಂತರ್ಮುಖನಾಗ್ತಾನೆ ಹಾಗೆಯೇ ಕೊನೆಗೆ ಮೋಕ್ಷವನ್ನೇ ಪ್ರಾಪ್ತ ಮಾಡಿಕೊಳ್ತಾನೆ ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ಇದು ಸಮಾಧಿ ದಾನವ್ರತ ದೀಕ್ಷಿತಾಭ್ಯಾಂ ಅದು ಗುರುಪಾದುಕೆಗಳ ಮಹತ್ವ ರಮಾಧವಾಂಘ್ರಿ ಸ್ಥಿರಭಕ್ತಿದಾಭ್ಯಾಂ ಅಂದ್ರೆ ಎಷ್ಟೋ ಜನ ತಿಳ್ಕೊಳ್ಳೋದುಂಟು ವೇದಾಂತ ಶ್ರೋಣ ಮಾಡ್ತಾ ಬಂದಂತೆ ದೇವರ ಮೇಲೆ ಶ್ರದ್ಧೆ ಭಕ್ತಿ ಹೊರಟು ಹೋಗ್ತದೆ ಅಂತೇಳಿ ಆದರೆ ಇದು ಪೂರ್ತಿ ಸುಳ್ಳು ಎಂಬುದನ್ನು ಈ ಶ್ಲೋಕ ಸ್ಫುಟಪಡಿಸ್ತದೆ ನೋಡಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತೇ ಹ್ಯಥಿತ ಕಥಿತಾ ಹ್ಯರ್ಥ ಪ್ರಕಾಶಂತೆ ಮಹಾತ್ಮನಃ ಯಾವ ಸಾಧಕನಿಗೆ ಗುರುವೇ ಸಾಕ್ಷಾತ್ ಪರಮಾತ್ಮನ ಕಾಣ್ತಾನೋ ಅವನಿಗೆ ಮಾತ್ರ ಉಪನಿಷತ್ ಜ್ಞಾನ ಉಪನಿಷತ್ತಿನ ಜ್ಞಾನವು ಪ್ರಕಾಶವಾಗ್ತದೆ ಯಸ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಹೇಗೆ ದೇವರಲ್ಲಿ ಪರಾಭಕ್ತಿಯು ಯಾವನಿಗಿರ್ತದೋ ಅದೇ ರೀತಿಯಲ್ಲಿ ಗುರುವಿನಲ್ಲಿ ಕೂಡ ದೇವರಂತೆ ಭಕ್ತಿ ಉಂಟಾದರೆ ದೇವರಲ್ಲಿದ್ದಾಗಿ ತಸೇ ಕಥಿತಾ ಅರ್ಥ ಪ್ರಕಾಶಂತೆ ಮಹಾತ್ಮನಃ ಅಂತಹ ಮಹಾತ್ಮನಿಗೆ ಈ ವೇದಾಂತದ ಅನಿಶ್ಚಯವಾದಂತಹ ನಿಶ್ಚಯಾತ್ಮಕವಾದ ಜ್ಞಾನವು ಉಂಟಾಗ್ತದೆ ಪ್ರಕಾಶವಾಗ್ತದೆ ಗೋಚರವಾಗ್ತದೆ ಅಂಥೇಳಿ ಅದರ ಅರ್ಥ ಯಥಾರ್ಥ ಇದರ ಅರ್ಥ ಪರಮೇಶ್ವರನಲ್ಲಿ ಎಷ್ಟು ಭಕ್ತಿ ಇಡ್ತೇವೋ ಅಷ್ಟೇ ಭಕ್ತಿಯಿಂದ ಗುರುವನ್ನು ಕಾಣಬೇಕು ಅಂತೇಳಿ ಕಬೀರ್ ದಾಸರ ಜೀವನದಲ್ಲಿ ಒಂದು ಘಟನೆ ನಡೆಯಿತು ಯಾರೋ ಒಬ್ಬರು ಬಂದು ಅವರನ್ನು ಕೇಳ್ತಾರಂತೆ ಸ್ವಾಮಿ ಬ್ರಹ್ಮಾನಂದರು ಹೇಳ್ತಾರೆ ಒಂದು ವೇಳೆ ನಿಮ್ಮ ಗುರುಗಳು ಹಾಗೂ ದೇವರು ಒಂದೇ ಕಡೆ ಬಂದು ನೀವು ಪ್ರಥಮವಾಗಿ ಯಾರಿಗೆ ಹೊಂದಿಸ್ತೀರಿ ಅಂತೇಳಿ ಕಬೀರ್ ದಾಸರಿಗೆ ಕೇಳ್ತಾರಂತೆ ಯಾರೊಬ್ಬರು ಛಟ್ಟನ ಕಬೀರ್ ದಾಸರು ಹೇಳ್ತಾರೆ ಗುರುಗಳಿಗೆ ಅಂಥೇಳಿ ಯಾಕೆ ಪರಮಾತ್ಮ ತತ್ವವನ್ನು ನನಗೆ ತಿಳಿಸಿ ಹೇಳಿದವರು ಗುರುಗಳು ತಾನೇ ಇದು ಸತ್ಯ ಗುರುಸಾನಿಧ್ಯದಲ್ಲಿ ಆಧ್ಯಾತ್ಮ ಜ್ಞಾನವಂಶವನ್ನು ಮಾಡ್ತಾ ಬಂದ ಹಾಗೆ ಸಾಧಕನಿಗೆ ನಾನು ಎಂಬತ್ತ ಅಹಂಕಾರ ಸಂಪೂರ್ಣ ನಾಶವಾಗ್ತದೆ ಹೃದಯದ ಒಳಗೆ ಹೊರಗೆ ಎಲ್ಲೆಲ್ಲೂ ಪರಬ್ರಹ್ಮ ವಸ್ತು ಒಂದೇ ಎಂಬಂಥ ಅರಿವಾಗ್ತದೆ ಆದ್ದರಿಂದ ಅವನ ಮನಸ್ಸು ಒಳಗೆ ಆತ್ಮನಲ್ಲಿ ನಿಲ್ಲುವುದಕ್ಕಾಗಿ ಹೆಚ್ಚು ಹೆಚ್ಚು ಆಶಿಸ್ತದೆ ಇದನ್ನೇ ಭಕ್ತಿ ಅಂತೇಳಿ ಹೇಳ್ತಕ್ಕಂಥದ್ದು ಸ್ವಸ್ವರೂಪಾನುಸಂಧಾನಂ ಭಕ್ತಿ ಇದು ನಾರದ ಭಕ್ತಿ ಸೂತ್ರಗಳಲ್ಲಿ ಬರ್ತದೆ ತನ್ನ ಸ್ವರೂಪದ ಅನುಸಂಧಾನವೇ ಭಕ್ತಿ ಅಂತೇಳಿ ತನ್ನ ಸ್ವರೂಪ ಯಾವುದು ಆತ್ಮಸ್ವರೂಪ ಅದರಲ್ಲೇ ನೆಲೆ ನಿಲ್ಲುವಂಥದ್ದು ಅನುಸಂಧಾನ ಮಾಡೋದು ಅಂದರೆ ಅದನ್ನೇ ಮತ್ತೆ ಮತ್ತೆ ಚಿಂತಿಸುವುದು ಶ್ರವ ಇತಿಹಾಸನಾದಗಳು ಮಾಡತಕ್ಕಂಥದ್ದು ಇದೇ ಭಕ್ತಿ ಆಚಾರ್ಯ ಶಂಕರರೇ ತಮ್ಮ ಜ್ಞಾನೋತ್ತರ ಜೀವನದಲ್ಲಿ ಗಣೇಶ ಸ್ತುತಿ ಶಾರದಾ ಸ್ತೋತ್ರ ದೇವಿ ಸ್ತೋತ್ರಗಳು ಶಿವಸ್ತುತಿಗಳು ಬರೆಯದಿರುವುದನ್ನು ನೋಡಿದರೆ ವೇದಾಂತ ಜ್ಞಾನವನ್ನು ಗಳಿಸಿದಷ್ಟು ಪರಮಾತ್ಮಲಿ ಭಕ್ತಿ ವರ್ಧಿಸುವುದು ಖಂಡಿತ ಎಂಬುದು ಖಚಿತ ಆಗ್ತದೆ ಹೊರತು ನಾಸ್ತಿಕರಾಗುವುದಿಲ್ಲ ವೇದಾಂತಿಗಳು ಭಕ್ತಿ ಮತ್ತಷ್ಟು ಹೆಚ್ಚಾಗ್ತದೆ ಯಾಕಂದರೆ ಜ್ಞಾನಭಕ್ತಿ ಕರ್ಮಯೋಗಗಳು ಬೇರೆ ಬೇರೆ ಎಲ್ಲ ಒಂದಕ್ಕೊಂದು ಪೂರಕ ಒಬ್ಬ ಜ್ಞಾನ ಮಾರ್ಗದಲ್ಲಿ ಜ್ಞಾನಯೋಗದಲ್ಲಿ ಇರತಕ್ಕಂಥ ಅವನಿಗೆ ಅವನು ಕರ್ಮಯೋಗದಲ್ಲಿ ಅಷ್ಟೇ ಬಳಗಿರ್ತಾನೆ ಭಕ್ತಿಯೋಗದಲ್ಲಿ ಕೂಡ ಅವನು ಅಷ್ಟೇ ಉನ್ನತ ಮಟ್ಟಕ್ಕೆ ಇರ್ತಾನೆ ಇದು ಏಳನೇ ಶ್ಲೋಕ ಇನ್ನು ಎಂಟನೇ ಶ್ಲೋಕ स्वाचापराणामखिलेदाभ्या स्वाहासहाक्षरंधराभ्याप्रदपूजनाभ्या नमो नम श्री गुरपादुकाभ्या स्वाहा पतिया अग्नि अग्नियन तन मुर ने श्री शिव भारव होती स्वाहासहाय अक्ष अवे कण्डन स्वा स्वाहा सहाय यारो अग्नि ಸ್ವಾಹಾಳ ಪತಿ ಅದನ್ನೇ ಆ ಅಗ್ನಿಯನ್ನೇ ಅವನನ್ನೇ ಕಣ್ಣನ್ನಾಗಿ ಮಾಡಿರತಕ್ಕಂತಹ ಶಿವ ಧುರಂಧರಾಭ್ಯಂ ಅಂತಹ ಶಿವನ ಭಾರವನ್ನ ಹೊತ್ತಿರತಕ್ಕಂತಹ ಧರಿಸಿರುವ ಯಾವುದು ಈ ಗುರುಪಾದುಕೆಗಳು ಆಮೇಲೆ ಸ್ವ ಅರ್ಚಾಪರಾಣ ಅಖಿಲ ಎಷ್ಟದಾಭ್ಯಾಮ್ ತನ್ನನ್ನು ಅರ್ಚಿಸುವವರಿಗೆ ತನ್ನನ್ನು ಸದಾ ನಿರತರಾಗಿರುವವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ವಿವೇರಿಸುವಂತಹ ಸ್ವಾಂತ ಅಚ್ಛಭಾವಪ್ರದ ಪೂಜನಾಭ್ಯಾಮ್ ತನ್ನನ್ನು ಪೂಜಿಸುವ ಅಂತಃಕರಣವನ್ನು ಪರಿಶುದ್ಧಗೊಳಿಸುವ ಸ್ವಾಂತ ಅಚ್ಛಭಾವಪ್ರದ ಪೂಜನಾಭ್ಯಾಮ್ ಪೂಜಿಸುವವರಿಗೆ ಸ್ವಚ್ಛವಾದ ಭಾವ ನಿಷ್ಕಲ್ಮಶವಾದ ಅಂತಃಕರಣವನ್ನು ಉಂಟು ಸದ್ಗುರುವಿನ ಪಾದುಕೆಗಳಿಗೆ ನಮಸ್ಕಾರಗಳು ಅಂತೇಳಿ ಇದರಲ್ಲಿ ಹೇಳ್ತಾರೆ ಇಂಟರ್ನೆಟ್ ಶ್ಲೋಕ ಆಚಾರ್ಯಶಂಕರು ಸಾಕ್ಷಾತ್ ಶಿವನ ಅವತಾರ ಶಿವನಿಗೆ ಮುಕ್ಕಣ್ಣ ಅಂತೇಳಿ ಹೆಸರು ಮೂರನೇ ಕಣ್ಣು ಅಗ್ನಿಯಂತೆ ಅಗ್ನಿಗೆ ಸ್ವಾಹ ಮತ್ತು ಸ್ವಧಾ ಎಂಬ ಇಬ್ಬರು ಪತ್ನಿಯರಂತೆ ಅದರಿಂದ ಸ್ವಾಹಾ ಸಹಾಯ ಅಂದರೆ ಸ್ವಾಹ ಎಂದು ನೋಡೋ ಪತಿ ಅಗ್ನಿ ಸ್ವಾಹಾ ಸಹಾಯಾಕ್ಷ ಅಂದರೆ ಅಗ್ನಿಯನ್ನೇ ಮೂರನೇ ಕಣ್ಣಾಗಿಟ್ಟುಕೊಂಡವ ಅದರಿಂದ ಶಿವನಿಗೆ ಸೂರ್ಯ ಚಂದ್ರ ಅಗ್ನಿ ಅಂತೇಳಿ ಬಲ ಎಡ ಮತ್ತು ಮೂರನೇ ಕಣ್ಣು ಹಣೆಗಣ್ಣು ಶಿವನಿಗೆ ಸ್ವಾಹ ಸಹಾಯಾಕ್ಷ ಅಂತೇಳಿ ಹೇಳ್ತಾರೆ ಶಿವನ ಭಾರವನ್ನು ಪೊತ್ತಂತಹ ಈ ದಿವ್ಯವಾದ ಪಾದಕ್ಯಗಳು ಈ ಪಾದಕೆಗಳನ್ನು ಪೂರ್ಣ ಶ್ರದ್ಧೆ ಭಕ್ತಿಗಳಿಂದ ಯಾರು ಪೂಜಿಸ್ತಾರೋ ಅವ್ರ ಚಿತ್ತವು ಶುದ್ಧವಾಗ್ತದೆ ಚಿತ್ತಶುದ್ಧಿ ಅಂತೇಳಿದರೆ ಮನಸ್ಸು ಅಂತರ್ಮುಖಗೊಳ್ಳತಕ್ಕಂಥದ್ದು ಅಂಥೇಳಿ ಅರ್ಥ ಯಾರಾದರೂ ಕೇಳ್ಬೋದು ನನ್ನ ಚಿತ್ತವು ಶುದ್ಧವಾಗಿದೆ ಅಂತೇಳಿದಕ್ಕೆ ಅಳತಗೋಲೆ ಏನು ಅಂತೇಳಿ ನಾವು ಪೂಜೆ ಮಾಡ್ತೇವೆ ಭಜನೆ ಮಾಡ್ತೇವೆ ವೇದಾಂತ ಶ್ರವಣವನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ನಮ್ಮ ಚಿತ್ತ ಅಶುದ್ಧವಾಗಿರಬೇಕಲ್ವೇ ಹಾಗೇನಿಲ್ಲ ಚಿತ್ತಶುದ್ಧಿ ಆಗಿದೆಯೋ ಇಲ್ಲವೋ ಎನ್ನುವುದಕ್ಕೆ ಎರಡು ಸತ್ವ ಪರೀಕ್ಷೆಗಳಿವೆ ಇವೆರಡನ್ನು ನಾವಾಗಿ ಪರೀಕ್ಷಿಸಿ ನೋಡಿಕೊಳ್ಬೇಕು ಮೊದಲನೇದು ನಮ್ಮ ಮುಂದೆ ಚಿತ್ತಾಕರ್ಷಕ ವಸ್ತುಗಳು ತಿನ್ನುವಂಥವು ನೋಡುವಂಥವು ಕೇಳುವಂಥವು ಮುಟ್ಟುವಂಥವ್ವು ಬೇಕಾದಷ್ಟು ಇದ್ದಾಗಿಯೂ ನಮ್ಮ ಮನಸ್ಸು ಯಾವುದನ್ನು ಬಯಸದೆ ಅದು ಸ್ಥಿರವಾಗಿ ಒಳಗೆ ಆತ್ಮನ ನಿಲ್ಲುವುದಾದರೆ ಪರೀಕ್ಷೆಯಲ್ಲಿ ನಾವು ಗೆದ್ದ ಹಾಗೆ ಅದು ಒಂದು ಎರಡನೇದು ಜೀವನದಲ್ಲಿ ಸುಗದುಕ ಲಾಭನಷ್ಟ ಜಯ ಅಪಜಯ ಮುಂತಾದ ಒಂದರ ನಂತರ ಒಂದು ಬಂದಾಗಲೂ ನಮ್ಮ ಮನಸ್ಸು ದೇವರನ್ನು ಹಳಿಯದೆ ವಿಧಿಯನ್ನು ಬೈಯದೆ ಏನಿದು ಪ್ರಾರಬ್ಧ ಎಂದು ಓಡಾಡದೆ ಎಲ್ಲ ನೋವು ನರಿವುಗಳನ್ನು ಪ್ರಶಾಂತ ಚಿತ್ತದಿಂದ ಎದುರಿಸುವುದಾದರೆ ನಮ್ಮ ಚಿತ್ತ ಶುದ್ಧವಾಗಿದೆ ಅಂತೇಳಿ ಸತ್ಯ ಒಂದು ಯಾವುದೇ ಆಸೆ ಅಂಶಗಳಿಗೆ ಬಲಿಯಾಗದಿರ್ತಕ್ಕಂಥದ್ದು ಇಂದ್ರಿಯಗಳ ವಿಷಯಗಳಿಗೆ ಮರಳು ಆಗದಿರತಕ್ಕಂಥದ್ದು ಇನ್ನೊಂದು ಯಾವುದೇ ಕಷ್ಟಗಳು ಬಂದರೂ ಸುಖಗಳು ಬಂದರೂ ಎಲ್ಲವನ್ನು ಸಮಚಿತ್ತದಿಂದ ಸ್ವೀಕರಿಸ್ತಕ್ಕಂಥದ್ದು ಯಾರನ್ನು ಅದಕ್ಕೆ ದೂರ ದೂರದೇ ಇರತಕ್ಕಂಥದ್ದು ಯಾರೊಬ್ಬರ ಮೇಲೂ ಆಪಾದನೆ ಮಾಡದೇ ಇವೆರಡು ಇವೆರಡರಲ್ಲಿಯೂ ನಾವು ವಿಜಯಗಳಾದರೆ ಆವಾಗ ನಮ್ಮ ಚಿತ್ತಶುದ್ಧವಾಗಿದೆ ಅಂತೇಳಿ ಅರ್ಥ ಗುರು ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಆತ್ಮವಿಚಾರವನ್ನು ಕೇಳುತ್ತಾ ಬಂದಂತೆ ಕಾಲಕ್ರಮೇಣ ಚಿತ್ತಶುದ್ಧಿಯಾಗ್ತದೆ ಇದು ಎಂಟನೇ ಶ್ಲೋಕದ ಅರ್ಥ ಒಂಬತ್ತನೇದು ಕೊನೆಯ ಶ್ಲೋಕ ಇದು ಈ ಗುರುಪಾದಕ ಸ್ತೋತ್ರದಲ್ಲಿ ಕಾಮಾದಿ ಸರ್ಪವ್ರಜಗಾರೂಢಾಭ್ಯಾಂ ವಿವೇಕ ವೈರಾಗ್ಯನಿಧಿಪ್ರದಾಭ್ಯಾಂ ಬೋಧಪ್ರದಾಭ್ಯಾಂ ದ್ರತಮೋಕ್ಷಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಕಾಮ ಕ್ರೋಧ ಮದ ಮಾತ್ಸರ್ಯ ಎನ್ನತಕ್ಕಂತಹ ಹರಿಷಡ್ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಆರು ಹರಿಷಡ್ವರ್ಗ ಅಂಥೇಳಿ ಆರು ಹರಿ ಶತ್ರುಗಳು ಈ ಇವುಗಳು ಸರ್ಪಗಳಂತೆ ಸರ್ಪಗಳು ಈ ಇಂತಹ ಸರ್ಪಗಳಿಗೆ ಕಾಮ ಕ್ರೋಧಾದಿ ಸರ್ಪಗಳಿಗೆ ಗರುಡನಾಗಿ ಇರತಕ್ಕಂತಹ ಅಂದರೆ ಅವುಗಳನ್ನು ನಾಶ ಮಾಡತಕ್ಕಂತಹ ಗುರುಪಾದುಕೆಗಳು ವಿವೇಕ ವೈರಾಗ್ಯ ನಿಧಿಪ್ರದಾಭ್ಯ ವಿವೇಕ ಹಾಗೂ ವೈರಾಗ್ಯಗಳನ್ನು ಸಂ ಸಂಪತ್ತನ್ನು ನೀಡತಕ್ಕಂತಹ ಎಂಬ ನಿಧಿಯನ್ನು ನೀಡತಕ್ಕಂತಹ ಬೋಧಪ್ರದಾಭ್ಯಾಮ್ ದೃತ ಮೋಕ್ಷದಾಭ್ಯಾಮ್ ಜ್ಞಾನವನ್ನು ಆತ್ಮಜ್ಞಾನ ಕೊಡುವ ಮೂಲಕ ಕೂಡಲೇ ಮೋಕ್ಷವನ್ನು ಕರ್ಣಿಸುವಂತಹ ನಮೋ ನಮಃ ಶ್ರೀಗುರು ಪಾದುಕಾಭ್ಯಾಮ್ ಶ್ರೀ ಗುರುಗಳ ಪಾದುಕಗಳಿಗೆ ವಂದನೆಗಳು ಅಂಥೇಳಿ ಇದು ಕೊನೆಯ ಶ್ಲೋಕ ಕಾಮಕ್ರೋಧಗಳು ಪ್ರಕೃತಿಜನ್ಯವಾದವುಗಳು ಅಂದರೆ ಸಹಜವಾಗಿ ಇರತಕ್ಕಂಥವುಗಳು ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರ ತನಕವು ಎಲ್ಲರಲ್ಲೂ ಕಾಮಕ್ರೋಧಗಳ ಅಭಿವ್ಯಕ್ತಿಯನ್ನು ನಾವು ಕಾಣಬಹುದು ಅಭಿವ್ಯಕ್ತತೆಯನ್ನು ಇವನ್ನು ನಮ್ಮ ಶತ್ರುಗಳು ಎನ್ನುವುದು ಒಂದು ಕಾರಣಕ್ಕಾಗಿ ನಮ್ಮಲ್ಲಿ ಇರುವ ಶಾಂತಿ ನೆಮ್ಮದಿಯನ್ನು ಇವು ಕದಡುತ್ತವೆ ಅಂಥೇಳಿ ನಮಗರಿವಾಗದಂತೆಯೇ ಈ ಒಳಗಿನ ಕಳ್ಳರಿಗೆ ನಾವು ಬಲಿಯಾಗ್ತೇವೆ ಹ್ಞೂ ಅಂತರಂಗ ಶತ್ರುಗಳು ಇವುಗಳು ನಮ್ಮ ಒಳಗಿನ ಶತ್ರುಗಳು ಹೇಗೆ ಆಲಸ್ಯ ಅಂತೇಳಿ ನಾವು ಶತ್ರು ಅಂತೇಳಿ ಹೇಳಿದೆವು ಶರೀರದಲ್ಲಿ ಇರತಕ್ಕಂಥದ್ದು ಆಲಸ್ಯಂಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಭು ಅಂತೇಳಿ ಹೇಳಿದೆವೋ ನಾಸ್ತಿ ಉದ್ಯಮ ಸಮೂ ಬಂದು ಉರ್ವಾಣು ಅವಸಿ ಸುಭಾಷಿತ ಅದೇ ರೀತಿಯಲ್ಲಿ ಇದು ಕೂಡ ಅಂತರಂಗದ ಶತ್ರು ಯಾವುದು ಕಾಮಕ್ರೋಧಾದಿಗಳು ಕೂಡ ಸತ್ಸಂಗದಿಂದ ನಾವು ಇವುಗಳನ್ನು ಗೆಲ್ಲಲು ಸಾಧ್ಯವಾಗ್ತದೆ ನೆನಪಿರಲಿ ಕಾಮಕ್ರೋಧಾದಿ ಷಡ್ ವೈರುಗಳಲ್ಲೂ ವೈರುಗಳನ್ನು ಬಿಡುವುದಿಲ್ಲ ಅವುಗಳನ್ನು ಗೆಲ್ಲುವುದು ಇದು ಹೇಗೆ ಸಾಧ್ಯ ಅಂತೇಳಿ ನೀವು ಕೇಳ್ಬೋದು ದೇಹವನ್ನು ಆಶ್ರಯಿಸಿಕೊಂಡೇ ಕಾಮಕ್ರೋಧಾದಿಗಳು ಮನೆ ಮಾಡಿಕೊಂಡಿರುವಂಥದ್ದು ದೇಹ ಭಾವನೆಯನ್ನು ನಾವು ದಾಟಬೇಕು ಇದು ಸತ್ಸಂಗದಿಂದ ಮಾತ್ರ ಸಾಧ್ಯ ನಾವು ಆತ್ಮಸ್ವರೂಪರು ಅಂತ ತಿಳಿಬೇಕು ಆಗ ನಮ್ಗೆ ಯಾವುದೇ ಕಾಮಕ್ರೋಧಗಳು ಬರುವುದಿಲ್ಲ ಯಾಕಂದರೆ ಅವುಗಳೆಲ್ಲ ದೇಹದ ಮಟ್ಟದಲ್ಲಿ ಇರತಕ್ಕಂಥವು ಆತ್ಮನ ಮಟ್ಟದಲ್ಲಿ ಅಲ್ಲ ದೇಹಾತೀತರಾಗಿ ಆತ್ಮ ದೇಹ ಮನಸ್ಸು ಬುದ್ಧಿ ಇಷ್ಟೇ ಅವುಗಳಲ್ಲಿ ಬರಲಿಕ್ಕೆ ಸಾಧ್ಯ ಎಲ್ಲ ಗುಣಗಳು ಆತ್ಮನಲ್ಲಿ ಅವೆಲ್ಲ ಇಲ್ಲ ದೇಹಾತೀತರಾಗಿ ಆತ್ಮನಲ್ಲಿ ನಾವು ನೆಲೆ ನಿಂತಾಗ ಕಾಮಕ್ರೋಧಗಳ ಗಲಾಟೆ ಅಲ್ಲಿ ಇಲ್ಲ ನಿದ್ದೆಯ ಅನುಭವವೇ ಇದಕ್ಕೆ ಸಾಕ್ಷಿ ನಿದ್ದೆಯಲ್ಲಿ ಆಗ್ತದ ಕಾಮಕ್ರೋಧಗಳು ಯಾವುದೂ ಇಲ್ಲ ಕನಸಿನಲ್ಲೇ ಆಗ್ಬೋದು ಆದರೆ ನಿದ್ದೆಯಲ್ಲಿ ಇಲ್ಲ ಗಾಢ ನಿದ್ದೆಯಲ್ಲಿ ಇಲ್ಲ ಸುಶುಪ್ತಿಯಲ್ಲಿ ಇಲ್ಲ ಸ್ವಪ್ನದಲ್ಲಿ ಇರ್ಬೋದು ಜಾಗ್ರತಾ ಅವಸ್ಥೆಯಲ್ಲಿ ಇರ್ಬೋದು ಆದರೆ ನಿದ್ದೆಯಿಂದ ಎದ್ದು ಬಂದ ಕೂಡಲೇ ದೇಹಬುದ್ಧಿ ಮತ್ತೆ ಬೆಳೆದು ಬರೋದರಿಂದ ಮತ್ತೆ ಕಾಮಕ್ರೋಧಗಳ ಹಾವಳಿ ಆರಂಭ ಆಗ್ತದೆ ಆದರೆ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಸಮಾಧಿ ಸ್ಥಿತಿಯಲ್ಲಿ ನಿಂತವನಿಗೆ ಮತ್ತೆ ದೇಹದಲ್ಲಿ ನಾನು ಎಂಬಂಥ ಭಾವನೆ ಬರುವುದಿಲ್ಲವಾದ್ದರಿಂದ ಅವನಿಗೆ ಈ ಕಾಮಕ್ರೋಧಗಳ ಹಾವಳಿ ಇಲ್ಲ ಎಂಬುದರ ತಾತ್ಪರ್ಯ ಮಹರ್ಷಿ ರಮಣರು ಶ್ರೀರಾಮಕೃಷ್ಣ ಪರಮಹಂಸರು ಸ್ವಾಮಿ ನಿತ್ಯಾನಂದರು ಇವರೆಲ್ಲ ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಅಂದರೆ ಬೋಧಪ್ರದಾಭ್ಯಾಮ್ ದೃತ ಮೋಕ್ಷದಾಭ್ಯಾಮ್ ಆತ್ಮಜ್ಞಾನವನ್ನು ಮುಕ್ತಿಯನ್ನೇ ಕರುಣಿಸುವಂಥ ಪಾದಕೆಗಳು ಜ್ಞಾನೇನೇ ಇವತ್ತು ಕೈವಲ್ಯಂ ಅಂತ ಹೇಳಿದ್ದಾರೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾಕುರುತಿ ಅಂತೇಳಿ ಜ್ಞಾನವೆಂಬ ಅಗ್ನಿಯು ಎಲ್ಲ ಕರ್ಮಗಳನ್ನು ಅಭಸ್ಮಗೊಳಿಸುತ್ತದೆ ಪುಣ್ಯಪಾಪಗಳನ್ನೆಲ್ಲ ಆಗ ಅದರಿಂದಲೇ ಮೋಕ್ಷ ಸಿಗ್ತದೆ ಜ್ಞಾನ ನ ಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇ ಆತ್ಮನಿ ವಿಂದತಿ ಅಂತೇಳಿ ಭಗವದ್ಗೀತೆಯಲ್ಲಿ ಕೂಡ ಬರ್ತದೆ ಜ್ಞಾನಕ್ಕೆ ಸದೃಶವಾದಿ ಇನ್ನೊಂದಿಲ್ಲ ಇದು ಶಾಸ್ತ್ರೋಕ್ತಿ ಮೋಕ್ಷಕ್ಕೆ ಆತ್ಮಜ್ಞಾನ ಒಂದರೆ ಒಂದೇ ದಾರಿ ನಮ್ಮ ಸ್ವರೂಪ ಜ್ಞಾನವನ್ನು ನಾವು ತಿಳಿಯದೇ ದೇಹವನ್ನೇ ನಾನು ತಿಳಿದು ತಿಳಿದು ಭ್ರಮಿಸಿರುವಂಥದ್ದೇ ನಮ್ಮ ಸಂಸಾರ ಬಂಧನಕ್ಕೆ ಕಾರಣ ಹಾಗಿರುವಾಗ ಸಂಸಾರಕ್ಕೆ ಮೂಲ ಕಾರಣವಾದ ಅಜ್ಞಾನವನ್ನು ತೊಡೆದು ಹಾಕಲು ಆತ್ಮಜ್ಞಾನದಿಂದ ಮಾತ್ರ ಸಾಧ್ಯ ಆತ್ಮಜ್ಞಾನ ಆಗಬೇಕಿದ್ದರೆ ಗುರುಗಳ ಉಪದೇಶದಿಂದ ಮಾತ್ರ ಸಾಧ್ಯ ಗುರು ಹಾಗೂ ಶಾಸ್ತ್ರದ ನಿಜವಾದ ತಾತ್ಪರ್ಯವೂ ಅಷ್ಟೇ ಮನುಷ್ಯನಿಗೆ ಅವನ ಸ್ವರೂಪ ಜ್ಞಾನವನ್ನು ತಿಳಿಸಿಕೊಡುವುದೇ ಶಾಸ್ತ್ರದ ಮತ್ತು ಗುರುಗಳ ಮುಖ್ಯ ಉದ್ದೇಶ ಅಂತಹ ದಿವ್ಯ ಪಾದಕಗಳಿಗೆ ಭಕ್ತಿಪೂರ್ವಕ ನಮ್ಮನಗಳು ಅಂಥೇಳಿ ಈ ಒಂದು ಸ್ತೋತ್ರವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ ಇದು ಗುರುಪಾದುಕ ಸ್ತೋತ್ರ ಅಂಥೇಳಿ ಇದು ಆದಿಶಂಕರ ಪ್ರಕ್ರಿಯೆಗಳ ಒಂದು ವಿಚಾರದಲ್ಲಿ ಗುರುಪಾದುಕಾಸ್ತೋತ್ರವನ್ನು ನಾವೀಗ ನೋಡಿದ ಹಾಗಾಯಿತು ಇನ್ನು ಮುಂದಿನದ್ದು ನಾವು ನೋಡಲಿಕ್ಕಿರುವಂತಹದ್ದು ತೋಟಕಾಷ್ಟಕ ಅಂತೇಳಿ ಬರ್ತದೆ ಇದು ಸನಂದನ ಎನ್ನತಕ್ಕಂತಹ ಶಂಕರಾಚಾರ್ಯ ಶಿಷ್ಯರು ಬಹಳ ದಡ್ಡರು ಅಂತೇಳಿ ಬಾಕಿ ಎಲ್ಲ ಶಿಷ್ಯರಿಂದ ಹೀಯಾಳಿಸ್ಕೊ ಹೀಯಾಡಿಸಲ್ಪಟ್ಟವರು ಆದರೆ ಕೊನೆಗೆ ಗುರುವಿನ ಅನುಗ್ರಹದಿಂದ ಮೂಕನು ಮಾತಾಳಿ ವಾಚಾಳಿಯನ್ನಾಗಿ ಆಗುವಂತಹಿ ಇವರು ತೋಟಕ ವೃತ್ತದಲ್ಲಿ ಒಂದು ಅದ್ಭುತವಾದ ಶಂಕರಾಚಾರ್ಯ ಸ್ತುತಿಯನ್ನೇ ಬರೆದು ಬಿಟ್ಟು ಗುರುವಿನ ಬಗ್ಗೆ ಸ್ತುತಿ ಸ್ತೋತ್ರ ತೋಟಕ ವೃತ್ತ ತೋಟಕ ಛಂದಸ್ಸಿನಲ್ಲಿ ಹಾಗೆ ತೋಟಕಾಚಾರ ಅಂತೇಳಿ ಅಂದಿನಲ್ಲಿ ಸನಂದನರು ಸನಂದನರು ಏನಾದರೂ ತೋಟಕಾಚಾರ ಪ್ರಸಿದ್ಧ ಆದರೂ ತೋಟಕ ಅಷ್ಟಕ ಅಂತೇಳಿ ಈ ಸ್ತೋತ್ರ ಕೂಡ ಪ್ರಸಿದ್ಧ ಆಯಿತು ಇದರಲ್ಲಿ ಅಷ್ಟಕ ಇದು ಎಂಟು ಶ್ಲೋಕಗಳು ಇರತಕ್ಕಂತಹದ್ದು ತೋಟಕ ವೃತ್ತದಲ್ಲಿ ಭಾಳ ಸುಂದರವಾಗಿದೆ ಇದನ್ನು ನಾವು ಬಹುಶಃ ಮುಂದಿನ ನಾಳೆ ದಿವಸ ನೋಡೋಣ ಅದಾದ ನಂತರ ಆತ್ಮ ಷಟ್ಕಮ್ ಅಂತ ಹೇಳಿದೆ ಅದಾದ ನಂತರ ಹಸ್ತಮಾಲಕ ಸ್ತೋತ್ರ ಎಲ್ಲವೂ ಆತ್ಮಜ್ಞಾನವನ್ನು ತಿಳಿಸ್ತಕ್ಕಂಥ ಬೇರೆ ಬೇರೆ ರೀತಿಯ ಒಂದು ಆಮೇಲೆ ಮನೀಷಾ ಪಂಚಕಂ ಅಂತೇಳಿ ಬರ್ತದೆ ಧನ್ಯಾಷ್ಟಕಂ ಅಂತೇಳಿ ಬರ್ತದೆ ಇದನ್ನೆಲ್ಲ ನಾವು ಒಂದೊಂದಾಗಿ ನೋಡೋಣ ಹೀಗೆ ವೇದಾಂತದ ಜೀವಾಳವನ್ನು ನಾವು ತಿಳಿಲಿಕ್ಕೆ ಪ್ರಯತ್ನಿಸೋಣ ಆತ್ಮಜ್ಞಾನದ ಕಡೆಗೆ ಗುರುವಿನ ಅನುಗ್ರಹದೆಡೆಗೆ ನಾವು ತೆರಳೋಣ ಗುರುಭಕ್ತಿ ಸ್ತೋತ್ರ ಅಂತೇಳಿ ಮತ್ತೆ ಬರ್ತದೆ ಅದಾದ ನಂತರ ನಾವು ಈ ಶಾಂಕರ ಪ್ರಕ್ರಿಯೆಗಳು ಆದಿಶಂಕರರ ಪ್ರಕ್ರಿಯೆಗಳನ್ನು ಮುಕ್ತಾಯ ಮಾಡಿ ಮುಂದೆ ಮುಂದಿನ ಒಂದು ಏನು ಸ್ವಾಮಿ ಸಚ್ಚಿದಾನಂದ ತೀರ್ಥ ಸರಸ್ವತಿ ಸ್ವಾಮೀಜಿಯವರು ಏನು ಹೇಳಿದ್ದಾರೋ ಅವರ ಪಾಠ್ಯಕ್ರಮದಂತೆ ಮುಂದಿನ ಒಂದು ಅವರ ಗ್ರಂಥಗಳತ್ತ ನಾವು ಅಧ್ಯಯನದ ಗ್ರಂಥಗಳ ಅಧ್ಯಯನದತ್ತ ಮನ ಮಾಡೋಣ ಮೊದಲಿಗೆ ಇವಿಷ್ಟನ್ನು ಮುಗಿಸಬೇಕು ನಾವು ಮುಗಿಸೋದಂದರೆ ಅದನ್ನು ಅಧ್ಯಯನ ಮಾಡಿ ಅದನ್ನು ಅರಿತುಕೊಂಡು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಶ್ರವಣ ಮನ್ಯಾಸನ ಹಾಗಾಗಿ ನಾಳೆ ದಿವಸ ನಾವು ತೋಟ ಕಾಷ್ಟಕಂ ಇದನ್ನು ಇವತ್ತಿಗೆ ಇದು ಗುರುಪಾದುಕಾಸ್ತೋತ್ರ ಮುಕ್ತಾಯ ಆ ಶಂಕರಾಚಾರ್ಯರ ಹಾಗೂ ಎಲ್ಲ ಗುರು ಪರಂಪರೆಯ ಸದ್ಗುರು ಪರಂಪರೆಯ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಹರಿ ರಾಮ ಓಂ ತತ್ಸತ್ ಶ್ರೀ ಶಂಕರಾರ್ಪಿತಮಸ್ತು